ಜ್ಞಾನಿಗಳ ಸ್ವಭಾವ ಯಾವ ರೀತಿಯಾಗಿ ಇರುತ್ತೆ ಅವರು ಯಾವ ರೀತಿಯಾಗಿ ನಮ್ಮನ್ನು ಪವನ ಮಾಡ್ತಾರೆ ಅಂತ ತಿಳಿಸ್ತಾರೆ ಕೆಂಡ ಕಾಣದೇ ಮುಟ್ಟಿದರು ಸರಿ ಕಂಡು ಮುಟ್ಟಲು ದಯಿಸದಿ ಪುದೇ ಪುಂಡರೀಕ ದಳಾಯಿತಾಕ್ಷನ ವಿಮಲ ಪದ ಪದ್ಮ ಬಂಡುಣಿಗಳೆಂದೆನಪಕುತಾರೆ ಹಿಂಡು ನೋಡಿದ ಮಾತ್ರದಲ್ಲಿ ತನು ದಿಂಡುಗೆಡಹಿದ ನರನ ಪಾವನ ಮಳ್ಪರಾ ಜ್ಞಾನಿಗಳ ಸ್ವಭಾವ ಹೇಗಿರುತ್ತೆ ಅಂದರೆ ಕೆಂಡದಂತೆ ಅಂತ ಕೆಂಡ ಕಾಣದೆ ಮುಟ್ಟಿದರೂ ಸರಿ ಕಂಡು ಮುಟ್ಟಿದ್ರೂ ಸರಿ ಸುಡೋದು ಅದ್ರದ್ದು ಸ್ವಭಾವ ಅದೇ ರೀತಿಯಾಗಿ ಪುಂಡರೀಕಾಕ್ಷನ ಅಂದರೆ ದೋಷ ದೂರ ಗುಣಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನ ನಿರ್ಮಲವಾದ ಪಾದಕಮಲಗಳಲ್ಲಿ ಬಂಡುಣಿಗಳು ಅಂದರೆ ದುಂಬಿಗಳು ಅಂತ ಕರೆಸ್ಕೊಳ್ಳುವಂತಹ ಭಕ್ತರ ಸಮೂಹ ದರ್ಶನ ಮಾತ್ರದಿಂದಲೇ ಎಲ್ಲ ರೀತಿಯಾಗಿರ್ತಕ್ಕಂಥ ಪಾಪವನ್ನು ಪರಿಹಾರ ಮಾಡ್ಕೋತಾರೆ ತನು ದಿಂಡುಗಿಡಹಿದ ಅಂದರೆ ಷಷ್ಟಾಂಗ ಪ್ರಣಾಮ ಮಾಡಿದ ಮನುಷ್ಯರನ್ನು ಆ ಕ್ಷಣದಲ್ಲಿ ಪಾವನ ಮಾಡುತ್ತೆ ಭಕ್ತರ ಜ್ಞಾನಿಗಳ ಸಮೂಹಕ್ಕೆ ಅಂತ ದಿವ್ಯ ಶಕ್ತಿಯನ್ನ ಅನುಗ್ರಹವನ್ನು ಭಗವಂತ ಮಾಡಿದಾನೆ ಕೆಂಡಕ್ಕೆ ಸುಡುವುದು ಸಹಜ ಸ್ವಭಾವ ಹೇಗೋ ಹಾಗೆ ಜ್ಞಾನಿಗಳಿಗೆ ತಮ್ಮನ್ನು ಯಾರು ನಮಸ್ಕಾರ ಇತ್ಯಾದಿಗಳನ್ನೆಲ್ಲ ಮಾಡ್ತಾರಲ್ಲ ಅಂತಹ ಭಕ್ತರನ್ನು ಪಾವನ ಮಾಡೋದು ಸ್ವಭಾವ ಜ್ಞಾನ ಇರಲಿ ಇಲ್ಲದೆ ಇರಲಿ ಯಾರು ನಮಸ್ಕಾರಾದಿಗಳನ್ನು ಮಾಡ್ತಾರೋ ಅವರನ್ನು ಉದ್ಧಾರ ಮಾಡೋದು ನಿಶ್ಚಯ ಆದರೆ ಅವರ ಬಗ್ಗೆ ಜ್ಞಾನಪೂರ್ವಕ ಭಕ್ತಿಯನ್ನು ಮಾಡಿದಾಗ ಇನ್ನು ವಿಶೇಷವಾಗಿ ಉದ್ಧಾರ ಮಾಡ್ತಾರೆ ಅಂತ ಹರಿರ್ ಹರತಿ ಪಾಪಾನಿ ದುಷ್ಟಚಿತ್ತೈರಪಿಸ್ಮೃತಃ ಅವಶಾದೇವ ಸಂಸ್ಪುಷ್ಟೋ ಅವಶಾದೇವ ತೇವ ಹಿ ಪಾವಕಃ ಬಂಡುಣಿ ಅಂದರೆ ದುಂಬಿ ಭಗವಂತನ ಪಾದಪದ್ಮಗಳಲ್ಲಿ ದುಂಬಿಗಳಾಗೋದು ಅನ್ನೋ ಮಾತು ಅನುವ್ಯಾಖ್ಯಾನದಲ್ಲಿರುವಂಥದ್ದು ಅನುವ್ಯಾಖ್ಯಾನನಲ್ಲಿನೇ ಚಂಚರೀಕತಿ ಮೇಮನಃ ಅಂತ ನ್ಯಾಯಸುದೈಯಲ್ಲಿ ಹೇಳಿರೋ ವಿಚಾರವನ್ನೆಲ್ಲಿ ತಿಳಿಸ್ತಾರೆ ಭಾಗವತವೇ ಹೇಳ್ತಾ ಇದೆ ನ ಹ್ಯಂಮಯಾನಿ ತೀರ್ಥಾನಿ ನ ತೇ ಪುನಂತಿ ಉರುಕಾಲಯನ ದರ್ಶನ ದೇವ ಸಾಧವ ಭಾಗವತ ತಾತ್ಪರ್ಯದಲ್ಲಿ ತೀರ್ಥಾಭಿಮಾನಿ ದೇವತೆಗಳ ಅನುಗ್ರಹ ಮಾಡೋದು ಗುರುಪದೇಶಕ್ಕೆ ಅವಕಾಶ ಕಲ್ಪಿಸುವ ಮೂಲಕ ಹೊರತು ನೇರವಾಗಿ ಅಲ್ಲ ಸಾಕ್ಷಾತ್ತಾಗಿ ಅವರು ಯಾವತ್ತೂ ಅನುಗ್ರಹವನ್ನು ಮಾಡೋದಿಲ್ಲ ಆದರೆ ಜ್ಞಾನಿಗಳು ನೇರವಾಗಿ ಉಪದೇಶವನ್ನು ಮಾಡಿ ಉದ್ಧಾರ ಮಾಡ್ತಾರಾದ್ದರಿಂದ ಅವರ ದರ್ಶನಾದಿಗಳಿಗೆ ವಿಶೇಷ ಫಲ ಅಂತ ತಿಳಿಸ್ತಾರೆ ತೀರ್ಥಾಭಿಮಾನಿ ದೇವತೆಗಳು ನಮ್ಮನ್ನು ಪಾವನೆ ಮಾಡ್ತಾರೆ ಜ್ಞಾನಿಗಳು ನಮ್ಮನ್ನು ಪಾವನೆ ಮಾಡ್ತಾರೆ ಭಗವಂತನ ಎಲ್ಲ ಜಡ ಚೇತನ ಎಲ್ಲ ಪ್ರತಿಮೆಗಳು ಕೂಡ ಸ್ತೋತ್ರ ಮಾಡೋರನ್ನು ಪಾವನ ಮಾಡ್ತಾರೆ ಆದರೆ ಶೀಘ್ರದಲ್ಲಿ ನಮ್ಮನ್ನು ಪಾವನ ಮಾಡೋರು ಯಾರು ಅಂದರೆ ದರ್ಶನ ಸಾಧವಹ ತೇಪುನಂತಿ ಉರುಕಾಲೇನ ಶೀಘ್ರದಲ್ಲಿ ಪಾವನ ಮಾಡುವಂತಹದ್ದು ಜ್ಞಾನಿಗಳ ಸ್ವಭಾವ ಬೇರೆ ಎಲ್ಲ ಗಂಗಾದಿ ತೀರ್ಥಗಳಿಗೆ ಹೋಗಬೇಕು ಅಲ್ಲಿ ಅನುಸಂಧಾನಪೂರ್ವಕವಾಗಿ ಸ್ನಾನಾದಿಗಳನ್ನು ಮಾಡಬೇಕು ಅದಕ್ಕೆಲ್ಲ ಸ್ವಲ್ಪ ಕಾಲಾವಕಾಶ ಅನ್ನೋದು ಆದರೆ ಜ್ಞಾನಿಗಳು ನಮ್ಮನ್ನು ಶೀಘ್ರದಲ್ಲಿ ನಮ್ಮನ್ನು ಪಾವನ ಮಾಡ್ತಾರೆ ಆರ್ಮೇಸ್ಕಂದ ಅಜಾಮಿಳ ಉಪಾಖ್ಯಾನೋ ವಿಚಾರದಲ್ಲಿ ವಿಷ್ಣು ದೂತರು ಯಮದೂತರಿಗೆ ಹೇಳ್ತಾರೆ ತಿಳಿದೋ ತಿಳಿದೇ ತಿಳಿಯದೇನೋ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಬೆಂಕಿ ಕಟ್ಟಿಗೆಯನ್ನು ಸುಡುವಂತೆ ಭಗವಂತನ ನಾಮ ಪಾಪವನ್ನ ಸುಡುತ್ತೆ ಅಗ್ನಿಯರು ಜ್ಞಾನಿಗಳನ್ನು ತಿಳ್ಕೊಳ್ಳದೆ ಅವರಿಗೆ ಅಡ್ಡ ಬಿದ್ದರೂ ಕೂಡ ಅವರ ಪಾಪವನ್ನು ಅವರು ಸುಡುತ್ತಾರೆ ಅದೇ ರೀತಿಯಾಗಿ ಕೆಂಡ ಕಾಣದೇ ಮುಟ್ಟಿದರೂ ಸುಡುತ್ತೆ ಅನ್ನೋ ದೃಷ್ಟಾಂತವನ್ನು ಭಾಗವತ ತಿಳಿಸ್ತಾ ಇದೆ ಅದನ್ನೇ ದಾಸರು ನಮಗೆ ಇಲ್ಲಿ ತಿಳಿಸ್ತಾ ಭಾಗವತದಲ್ಲಿ ಹೇಳೋ ಕಾಲಕ್ಕೆ ಜ್ಞಾನಿಗಳ ದರ್ಶನ ಮಾತ್ರದಿಂದಲೇ ಮುಕ್ತಿ ಆಗತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ವ್ಯಾಸ ನಾರದಾದಿ ಋಷಿಗಳ ಮುಂದೆ ಹೇಳ್ತಾನೆ ನ ಹ್ಯಂಮಯಾನೀ ತೀರ್ಥಾನಿ ನ ದೇವಾಮೃತ್ ತೇ ಪುನಂತಿ ಉರುಕಾಲೇನ ದರ್ಶನ ದೇವ ಸಾಧವ ತೀರ್ಥಯಾತ್ರೆ ಗುರು ಸೇವೆ ಜ್ಞಾನಿಗಳ ಸೇವೆಯಿಂದ ಮುಕ್ತಿಯಾಗತ್ತೆ ಅಂತ ಈಗ ನಮಗೊಂದು ಸಂಶಯ ಬರ್ತಾ ಇದೆ ಶ್ರವಣ ಮನನ ನಿಧಿ ಧ್ಯಾಸನ ಇತ್ಯಾದಿ ಕರ್ಮಗಳು ಅಪರೋಕ್ಷ ಜ್ಞಾನ ಯಾವುದೂ ಬೇಕಿಲ್ಲ ಹಾಗೆ ಮುಕ್ತಿ ಸಿಗುತ್ತೇನೋ ಅಂತ ಸಂಶಯ ಬರ್ತಾ ಇದೆ ಇದು ಅಭಿಪ್ರಾಯ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ ನ ಹೆಮ್ಮಯ ಎಲ್ಲ ತೀರ್ಥಾಭಿಮಾನಿ ದೇವತೆಗಳಿಗಿಂತ ನ ದೇವ ಮೃತ್ ಶಿಲಾ ಮೊದಲಾಗಿರ್ತಕ್ಕಂಥ ಪ್ರತೀಕಗಳಿಗಿಂತ ತೇ ಪುನಂತಿ ಕಾಲೇನ ನಮ್ಮನ್ನು ಶೀಘ್ರದಲ್ಲಿ ಪವನ ಮಾಡ್ತಾರೆ ಯಾರು ಅಂದರೆ ಸಾಧವ ಜ್ಞಾನಿಗಳು ಹೇಗೆ ಅಂದರೆ ದರ್ಶನಾದೇವ ದರ್ಶನ ಮಾತ್ರದಿಂದಲೇ ನಮ್ಮನ್ನು ಪಾವನ ಮಾಡ್ತಾರೆ ಅಂದರೆ ಶ್ರವಣಾದಿಗಳನ್ನು ಮಾಡಿ ಪ್ರತೀಕಗಳಲ್ಲಿ ಪ್ರತೀಕವೇ ಪರಮಾತ್ಮ ಅಲ್ಲ ಪ್ರತೀಕದಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ ತೀರ್ಥಗಳೇ ಪರಮಾತ್ಮ ಅಲ್ಲ ತೀರ್ಥಗಳಲ್ಲಿ ತೀರ್ಥಾಭಿಮಾನಿ ದೇವತೆಗಳು ಅವರಲ್ಲಿ ವಾಯುದೇವರು ಅವರ ಅಂತರ್ಯಾಮಿಯಾಗಿ ಪರಮಾತ್ಮ ಇರ್ತಾನೆ ಅಂತ ಗೋಲಕತ್ರೆಯ ಚಿಂತನೆ ಪಂಚಗೋಲಕ ಚಿಂತನೆ ಇತ್ಯಾದಿ ಯಾವುದನ್ನು ತಿಳ್ಕೊಳ್ಳದೆ ಕೇವಲ ಜ್ಞಾನಿಗಳ ದರ್ಶನ ಮಾಡಿದ ತಕ್ಷಣ ನಮಗೆ ಮುಕ್ತಿಯಾಗತ್ತೆ ಸಂಸಾರ ಬಂಧನದಿಂದ ಬಿಡುಗಡೆ ಆಗತ್ತೆ ಅಂತಾದರೆ ನಮಗೊಂದು ಸಂಶಯ ಬರ್ತಾ ಇದೆ ಆದ್ದರಿಂದ ಈ ಜ್ಞಾನಿಗಳು ಆ ತೀರ್ಥಾಭಿಮಾನಿ ದೇವತೆಗಳಿಗಿಂತ ಅಥವಾ ಆ ಎಲ್ಲ ಚಲಪ್ರತಿಮೆಗಳು ಆ ಚಲ ಪ್ರತಿಮೆಗಳಿಗಿಂತ ಈ ಜ್ಞಾನಿಗಳು ಶ್ರೇಷ್ಠನ ಏಕೆಂದರೆ ಶೀಘ್ರದಲ್ಲೇ ಪಾವನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಸಂಸಾರ ಬಂದ ನೋದಿಂದ ಬಿಡುಗಡೆ ಮಾಡ್ತಾರೆ ಯಾಕೆ ಪಾವನ ಮಾಡಪ್ಪಣಾದಿ ತಕ್ಷಣದಲ್ಲಿ ಪಾವನ ಮಾಡ್ತಾರೆ ಅಂತೆಲ್ಲ ಇದೆಯಲ್ಲ ಈ ರೀತಿಯಾಗ ಇದು ನೋಡಿದಾಗ ಅಪರೋಕ್ಷ ಜ್ಞಾನ ಸಂಪಾದನೆಗಾಗಿ ನಾವು ಕಠಿಣವಾಗಿ ಶ್ರವಣ ಮನನಾದಿಗಳನ್ನು ನಿಧಿಧ್ಯ ಅಥವಾ ಧ್ಯಾನಾದಿಗಳನ್ನು ಮಾಡುವಂತಹ ಅವಶ್ಯಕತೆ ಇಲ್ಲವೇನೋ ಅನ್ನೋ ರೀತಿಯಾಗಿ ನಾವು ಬರ್ತಾಯಿದೆ ಸಂಶಯ ಬರಲಿಕ್ಕೆ ಕಾರಣಗಳೇನು ಅಂದರೆ ಭಕ್ ಭಕ್ತರ ಹಿಂಡು ಪಾವನ ಮಾಡಪರ ಕ್ಷಣದೇ ಒಬ್ಬಿಬ್ಬರನ್ನಲ್ಲ ಎಲ್ಲರನ್ನು ಪಾವನ ಮಾಡ್ತಾರೆ ಜ್ಞಾನಿಗಳ ಸ್ವಭಾವ ಕೆಂಡಕ್ಕೆ ಸುಡುವುದು ಹೇಗೆ ಸ್ವಭಾವವೋ ಜ್ಞಾನಿಗಳಿಗೆ ಪಾವನ ಮಾಡೋದು ಸ್ವಭಾವ ಅಲ್ಲಿ ಹೇಗೆ ಕಂಡು ಕಾಣದೆ ಎರಡು ರೀತಿಯಾಗಿ ಮುಟ್ಟಿದ್ರೂ ದಹನ ಕಾರ್ಯ ಅನ್ನೋದು ಸುಡುವ ಕಾರ್ಯ ಅನ್ನೋದು ಆಗುತ್ತೋ ಹಾಗೆ ಈ ಜ್ಞಾನಿಗಳ ಬಗ್ಗೆ ನಮಗೆ ಮಹಿಮೆ ಗೊತ್ತಿದ್ದು ಗೊತ್ತಿಲ್ಲದೇ ಇದ್ದರೂ ನಾವು ಅವ್ರನ್ನ ದರ್ಶನ ಮಾಡಿ ನಮಸ್ಕಾರ ಅದಿಗಳನ್ನು ಮಾಡಿದರೆ ಸಾಕು ನಾವು ಪಾವನರಾಗ್ತೀವಿ ಅಂದಮೇಲೆ ತೀರ್ಥಾಭಿಮಾನಿ ದೇವತೆಗಳು ಆ ಪ್ರತಿಮಾಂತರ್ಗತರಾಗಿರ್ತಕ್ಕಂಥ ಎಲ್ಲ ಅಭಿಮಾನಿ ದೇವತೆಗಳು ವಾಯುದೇವರು ಅವರೆಲ್ಲರಿಗಿಂತ ಇವರು ಶೀಘ್ರದಲ್ಲಿ ಪಾವನೆ ಮಾಡ್ತಾರ ಅಂತ ಒಂದು ಸಂಶಯ ಆದರೆ ಇದು ಮೇಲ್ನೋಟಕ್ಕೆ ಕಾಣ್ತಕ್ಕಂಥ ಅರ್ಥ ಮಾತ್ರ ಆ ರೀತಿ ಅಗ್ನಿಜನ ಮೋಹನಾರ್ಥವಾಗಿ ಈ ರೀತಿಯಾಗಿ ತೋರುವಂತೆ ಹೇಳಿರುವಂಥದ್ದು ಆದರೆ ಜಿಜ್ಞಾಸುಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಸಂಶಯಾದಿಗಳಿಗೆ ಆಸ್ಪದವೇ ಇಲ್ಲ ಅಂತ ನಾರದೀಯ ಪುರಾಣದಲ್ಲಿ ಆ ಯಾತ್ರಾದಿ ಕರ್ಮ ಎಲ್ಲ ಜ್ಞಾನಕ್ಕೆ ಸಾಧನವಾಗಿ ಆ ಮೂಲಕ ಪರಂಪರೆಯಲ್ಲಿ ಮೋಕ್ಷಕ್ಕೆ ಕಾರಣ ಆಗತ್ತೆ ಅಂತ ತಿಳಿಸ್ತಾರೆ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತೀಭವತಿ ದಾನ ಯಜ್ಞ ತಪೋ ತೀರ್ಥ ಪಾವನಾ ನಿಮನೀಷಿಣಾಮ ಅಂತ ಆ ಎಲ್ಲ ಕರ್ಮಗಳು ದಾನ ಯಜ್ಞ ತೀರ್ಥಕ್ಷೇತ್ರ ಯಾತ್ರೆ ಇತ್ಯಾದಿ ಎಲ್ಲವೂ ಕೂಡ ಅಂತರಂಗ ಶುದ್ಧಿಗಾಗಿ ಆಚರಣೆ ಮಾಡುವಂತಹ ಕರ್ಮಗಳು ನೇರವಾಗಿ ಅದರಿಂದಲೇ ಮೋಕ್ಷ ಆಗತ್ತೆ ಅನ್ನುವ ವಚನಗಳು ಕರ್ಮಕ್ಕೆ ಪ್ರಾಶಸ್ತ್ಯವನ್ನು ಮಾತ್ರ ಹೇಳುವ ಅರ್ಥ ಆ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಜಿಜ್ಞಾಸುಗಳು ಅಜ್ಞರಂತೆ ಅದಕ್ಕೆ ಮೋಸ ಹೋಗೋದಿಲ್ಲ ಹೋಗೋ ಹೋಗಬಾರದು ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ಆದ್ದರಿಂದಲೇ ಭಾಗವತದಲ್ಲಿ ದರ್ಶನ ದೇವ ಸಾಧವ ಪುನಂತಿ ಅಂಥೇಳಿ ತಕ್ಷಣ ಮುಂದಿನ ಶ್ಲೋಕದಲ್ಲಿ ವಿಪಸ್ಥಿತೋಗ್ನಂತಿ ಮುಹೂರ್ತ ಸೇವಯ ಸಾಧುಗಳ ದರ್ಶನ ಮಾತ್ರದಿಂದ ಅಷ್ಟೇ ಅಲ್ಲ ಮುಹೂರ್ತ ಅವರ ಸೇವೆಯೂ ಕೂಡ ಮಾಡಲೇಬೇಕು ಇದು ಕಡ್ಡಾಯ ಕಂಪಲ್ಸರಿ ಆಗಲೇ ಮೋಕ್ಷಪ್ರಾಪ್ತಿ ಅಂತ ಹೇಳ್ತಾರೆ ಇದು ಒಂದಕ್ಕೊಂದು ವಿರುದ್ಧ ಅಂತ ಆಕ್ಷೇಪ ಮಾಡಲಿಕ್ಕೂ ಅವಕಾಶ ಇಲ್ಲ ಎರಡೂ ವಾಕ್ಯಗಳು ಕೂಡ ತೀರ್ಥಾಟನೆ ಗುರು ಸೇವೆಗಳಿಗೆ ಪ್ರಾಶಸ್ತ್ಯವನ್ನು ಹೇಳುವ ಅರ್ಥವಾಗಿರ್ತಕ್ಕಂಥ ಕೇವಲ ಅತಿಶಯೋಕ್ತಿಗಳು ಅದನ್ನೇ ಗೀತಾ ಕೂಡ ತಿಳಿಸ್ತಾರೆ ಅದರ ಅಭಿಪ್ರಾಯವನ್ನೇ ದಾಸರು ಕೂಡ ನಮಗೆ ಇಲ್ಲಿ ಹೇಳ್ತಾರೆ ಇಲ್ಲಿ ಪಾವನವ ಮಾಡ್ಬರು ಅಂದರೆ ಮುಕ್ತಿ ನೀಡ್ತಾರೆ ಅಂತ ಅಭಿಪ್ರಾಯ ಅಲ್ಲ ಪಾಪ ಪರಿಹಾರವನ್ನ ಮಾಡ್ತಾರೆ ಅಂತ ಅಷ್ಟೇ ಅರ್ಥ ಆದ್ರಿ ಆದ್ದರಿಂದ ದೇವತೆಗಳು ಅನುಗ್ರಹ ಮಾಡೋದು ಗುರು ಉಪದೇಶಕ್ಕೆ ಅವಕಾಶವನ್ನು ನಮಗೆ ಕಲ್ಪಿಸಿಕೊಡ್ತಾರೆ ಕೊನೆಗೆ ತತ್ವಜ್ಞಾನ ದ್ವಾರ ಮೋಕ್ಷಕ್ಕೆ ನಮಗೆ ಅನುಗ್ರಹವನ್ನು ಮಾಡ್ತಾರೆ ಸಾಕ್ಷಾತ್ತಾಗಿ ನಮಗೆ ಅವರು ಉಪದೇಶವನ್ನು ಮಾಡೋದಿಲ್ಲ ಗುರುಗಳು ನಮಗೆ ಜ್ಞಾನಿಗಳು ನೇರವಾಗಿ ಉಪದೇಶವನ್ನೇ ಮಾಡಿ ಉದ್ಧಾರ ಮಾಡೋದ್ರಿಂದ ಅವರ ದರ್ಶನಾದಿಗಳಿಗೆ ವಿಶೇಷ ಫಲ ಅಂತ ಈ ರೀತಿಯಾಗಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ತಿಳಿಸ್ತಾರೆ